ಓ ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ್ಚ ಶಿವಪುರಾಣದ ಮೊದಲನೆಯ ಸಂಹಿತೆ ವಿದ್ಯೇಶ್ವರ ಸಂಹಿತೆ ಅದರಲ್ಲಿ ಹದಿನೇಳನ ಅಧ್ಯಾಯವನ್ನು ನೋಡ್ತಾ ಇದ್ದೆವು ಇದರಲ್ಲಿ ಲೋಕಗಳನ್ನು ಹೇಳ್ತಾ ಇದ್ದಾರೆ ಅಂದರೆ ಪಾತಾಳ ಅತ್ಯಂತ ಕೆಳಗಿನದ್ದು ಅಧೋ ಲೋಕಗಳಲ್ಲಿ ಅತ್ಯಂತ ಕೆಳಗಿನದ್ದು ಅಂತಹ ಪಾತಾಳದಿಂದ ತೊಡಗಿ ಏಳು ಅಧೋಲೋಕಗಳು ಮತ್ತೆ ಏಳು ಊರ್ಧ್ವಲೋಕಗಳು ಅತಲ ವಿತಲ ಸುತ್ತಲ ತಲಾತಲ ರಸಾತಲ ಮಹಾತಲ ಪಾತಾಳ ಅಂಥೇಳಿ ಮೇಲಿಂದ ಕೆಳಗೆ ಏಳು ಆಮೇಲೆ ಭೂರ್ಭುವ ಸುವರ್ಮ ಜನಸ್ತಪ ಸತ್ಯಂ ಎನ್ನತಕ್ಕಂತಹ ಏಳು ಊರ್ಧ್ವ ಲೋಕಗಳು ಈ ಲೋಕಗಳು ಇದು ಸೃಷ್ಟಿಕರ್ತ ಚತುರ್ಮುಖ ಬ್ರಹ್ಮನ ಒಂದು ವ್ಯಾಪ್ತಿ ಲೋಕಗಳು ಹದಿನಾಲ್ಕು ಅದಾದ ನಂತರ ಸತ್ಯಲೋಕದಿಂದ ಕ್ಷಮಾಲೋಕದವರೆಗೆ ಹದಿನಾಲ್ಕು ಲೋಕಗಳಿವೆ ಸತ್ಯಲೋಕದ ಮೇಲೆ ಕ್ಷಮಾಲೋಕದವರೆಗೆ ಇದು ಈ ಹದಿನಾಲ್ಕು ಲೋಕಗಳು ವಿಷ್ಣು ಲೋಕಗಳು ಅದಾದ ನಂತರ ವೈಕುಂಠಕ್ಕೆ ಈ ವೈಕುಂಠಕ್ಕಿಂತಲೂ ಮೇಲೆ ಶುಚಿ ಲೋಕದವರೆಗೆ ಯಾವ ಈ ಕ್ಷಮಾಲೋಕದಿಂದ ಶುಚಿ ಲೋಕದವರೆಗೆ 28 ಲೋಕಗಳು 28 ಎಂಟು ವಿಷ್ಣು ಲೋಕಗಳು ಹದಿನಾಲ್ಕು ಬ್ರಹ್ಮಲೋಕಗಳಾದಮೇಲೆ ಹದಿನಾಲ್ಕು ವಿಷ್ಣು ಲೋಕಗಳು 28 ಅದು ಲೋಕಗಳು ಅಲ್ಲಿ ಕೈಲಾಸನಾಥನಾದ ರುದ್ರ ಇರ್ತಾನೆ ಶುಚಿಲೋಕದಲ್ಲಿ ಅದಾದ ನಂತರ ಕೈಲಾಸಕ್ಕಿಂತಲೂ ಮೇಲೆ ಅಹಿಂಸಾ ಲೋಕ ಪರ್ಯಂತವಾಗಿ ಕೈಲಾಸಕ್ಕಿಂತ ಮೇಲೆ ಅಥವಾ ಈ ಶುಚಿ ಲೋಕಕ್ಕಿಂತ ಮೇಲೆ ಐವತ್ತಾರು ಲೋಕಗಳಿವೆ ಅಹಿಂಸಾ ಲೋಕ ಎನ್ನತಕ್ಕಂಥ ಲೋಕದವರೆಗೆ ಈ ಐವತ್ತ ಲೋಕಗಳು ಇದರ ವ್ಯಾಪ್ತಿ ಇದು ಯಾರಿಗೆ ಅಂತೇಳಿದರೆ ಇಲ್ಲಿ ಕಾರ್ಯೇಶ್ವರ ಈಶ್ವರದಲ್ಲಿ ಈಗ ಹೇಗೆ ಬ್ರಹ್ಮನಲ್ಲಿ ಕಾರ್ಯಬ್ರಹ್ಮ ಕಾರಣಬ್ರಹ್ಮ ಅಂತೇಳಿ ಹೇಳ್ತೇವೋ ಅದೇ ರೀತಿಯಲ್ಲಿ ಇಲ್ಲಿ ಕಾರ್ಯೇಶ್ವರ ವಾಸವಾಗಿದ್ದಾನೆ ಅಥವಾ ಎಲ್ಲ ವಸ್ತುಗಳನ್ನು ನಾಶ ಮಾಡ್ತಾ ಇಲ್ಲಿ ಸಾನ್ನಿಧ್ಯವನ್ನು ವಹಿಸಿದ್ದಾನೆ ಈ ಯಾವ ಶುಚಿ ಲೋಕದಿಂದ ಮೇಲೆ ಐವತ್ತಾರು ಲೋಕಗಳು ಅದು ಅವನ ವ್ಯಾಪ್ತಿಗೆ ಸಂಬಂಧಪಟ್ಟದ್ದು ಅವನ ಅದರಲ್ಲಿ ಅತ್ಯಂತ ಮೇಲಿನದ್ದು ಅಹಿಂಸಾಲೋಕ ಈ ಲೋಕ ಅಹಿಂಸಾ ಲೋಕದ ಕೊನೆಯಲ್ಲಿ ಕಾಲಚಕ್ರವಿದೆ ಅದರ ಮುಂದೆ ಕಾಲಾತೀತವೆಂಬ ಲೋಕ ಇದೆ ಆ ಲೋಕದಲ್ಲಿ ಶಿವನಿಂದ ನಿಯಮಿಸಲ್ಪಟ್ಟ ಚಕ್ರೇಶ್ವರ ಮಾಹಿಷ ಧರ್ಮವನ್ನು ಮಹಿಷರೂಪನಾದ ಈಶ್ವರನ ಧರ್ಮವನ್ನು ಅನುಸರಿಸಿ ಎಲ್ಲರನ್ನೂ ಸಹ ಕಾಲನೊಡನೆ ಸೇರಿಸ್ತಾನೆ ಅಂದರೆ ಸಂಹಾರ ಮಾಡ್ತಾನೆ ಅಂಥೇಳಿ ಈಗಾಗಲೇ ನಾವು ನೋಡಿದೆವು ಆ ಮಹಿಷರ ಉಪನಾದೀಶ್ವರನಿಗೆ ಅಸತ್ಯ ಅಶುಚಿ ಹಿಂಸೆ ನಿರ್ಗ್ರಣ ಅಥವಾ ಕೊರತೆ ಎನ್ನುತ್ತ ನಾಲ್ಕು ಪಾದಗಳು ಇವನು ಸರ್ವವಿಧವಾಗಿ ಬೇಕು ಬೇಕಾದ ರೂಪಗಳನ್ನು ಧರಿಸ್ತಕ್ಕಂಥವನು ನಾಸ್ತಿಕತೆಯ ಅತಿಶಯವುಳ್ಳವನು ಕೆಟ್ಟ ಸ ಸದಾ ವೇದವಾಕ್ಯವಾದ ಶಬ್ದ ಕೋಪ ಇವುಗಳನ್ನು ಕೂಡಿರತಕ್ಕಂಥವನು ಕರಿಯ ಬಣ್ಣದವನು ಕೃದಸಂಗ ಕೃಷ್ಣವರ್ಣೋ ಮಹಾಮಹಿಷ ವೇಷವಾನ್ ತಾವಾನ್ ಮಹೇಶ್ವರ ಪ್ರೋಕ್ತಸ್ಥಿರೋಧಸ್ತಾವದೇವಿ ದೊಡ್ಡ ಮಹಿಷ ಅಥವಾ ಕೋಣದ ವೇಷವುಳ್ಳುವವನು ಹೀಗಿರುವ ಮಹೇಶ್ವರನು ಕಾಲಾತೀತ ಲೋಕದಲ್ಲಿ ಇದ್ದಾನೆ ಅವನೇ ಸಕಲ್ ಲೋಕವನ್ನು ನಾಶ ಮಾಡತಕ್ಕಂಥವನು ಅಂತೇಳಿ ಅದಾದ ತದರ್ವಾ ಕರ್ಮಭೋಗೋ ಹಿ ಜ್ಞಾನಭೋಗಕಂ ತದರ್ವಾ ಕರ್ಮ ಮಾಯಾ ಜ್ಞಾನ ಮಾಯಾ ತದೂರ್ಧ್ವಕಂ ಆ ಲೋಕದ ಕೆಳಗಿನ ಲೋಕಗಳಲ್ಲಿ ಕರ್ಮಭೋಗವಿದೆ ಈ ಕಾಲಾತೀತ ಲೋಕದಿಂದ ಕೆಳಗೆ ಮೇಲೆ ಜ್ಞಾನ ಭೋಗವು ಅಥವಾ ಮುಕ್ತಿಯು ಲಭಿಸ್ತದೆ ಈ ಕಾಲಾತೀತ ಲೋಕದ ಕೆಳಗಿನ ಲೋಕಗಳಲ್ಲಿ ಕರ್ಮಮಾಯಿಯು ಮೇಲೆ ಜ್ಞಾನಮಾಯಿಯು ಇರುತ್ತವೆ ಅಂತೇಳಿ ಹೇಳ್ತಾರೆ ಮಹಾಲಕ್ಷ್ಮೀ ಕರ್ಮ ಭೋಗೋವೈ ಯಾತಿಮಾಯೇ ತಿಕಥ್ಯತೆ ಮಹಾಲಕ್ಷ್ಮೀರ್ ಜ್ಞಾನ ಭೋಗೋವೈ ಯಾತಿಮಾಯೇ ತಿಕಥ್ಯತೆ ಕರ್ಮ ಮಾಯ ಅಂತೇಳಿದರೆ ಹೆಚ್ಚಾಗಿ ಕರ್ಮಾನುಭವವನ್ನು ಉಂಟು ಮಾಡುವಂಥದ್ದು ಅಂತೇಳಿ ಜ್ಞಾನಮಾಯೆ ಅಂತೇಳಿದರೆ ಜ್ಞಾನ ಸಂಪತ್ತು ಹೆಚ್ಚಾಗಿರುವಂಥದ್ದು ಜ್ಞಾನಲಕ್ಷ್ಮೀ ಇಲ್ಲಿ ಕರ್ಮಲಕ್ಷ್ಮಿ ತದೂರ್ಧ್ವಂ ನಿತ್ಯಭೋಗೋಹಿ ತದರ್ವಾಂಗ್ ನಶ್ವರಂ ವಿಧು ತದರ್ವಾಕ್ಚ ತಿರೋಧಾನಂ ತದೂರ್ಧ್ವಂನ ತಿರೋಧನ ಅಂದರೆ ಕಾಲಾತೀತ ಲೋಕಕ್ಕಿಂತ ಮೇಲೆ ನಿತ್ಯವಾದ ಆನಂದವಿರುವುದು ಅದ ಕಾಲ್ ಕಾಲಾತೀತ ನೋಡಿ ಕಾಲಕ್ಕೆ ಅದು ವ್ಯಾಪ್ತಿಗೆ ಕಾಲದ ವ್ಯಾಪ್ತಿಗೆ ಪರಿಮಿತಿಗೆ ಲೆಕ್ಕಾಚಾರಕ್ಕೆ ಒಳಪಡುವುದಿಲ್ಲ ಅದೇ ಕಾಲಾತೀತವಾದ ಬ್ರಹ್ಮಾನಂದ ನಿತ್ಯನಂದ ಅದಕ್ಕೆ ಕೆಳಗಿನ ಲೋಕಗಳಲ್ಲಿರ್ತಕ್ಕಂಥವುಗಳೆಲ್ಲ ಅನಿತ್ಯವಾದ ಲೆಕ್ಕ ಇದೆ ಕಾಲದ ಗಣನೆ ಇದೆ ಸೃಷ್ಟಿ ಇದೆ ಸ್ಥಿತಿ ಇದೆ ಲಯ ಇದೆ ಎಲ್ಲವೂ ನಾಶ ಆಗ್ತವೆ ಆದರೆ ಅದರ ಮೇಲಿನದ್ದು ಕಾಲಾತೀತ ಲೋಕಗಳ ಮೇಲಿನದಕ್ಕೆ ನಾಶ ಇಲ್ಲ ನಿತ್ಯಭೋಗೋಹಿ ತದ ನಶ್ವರಂ ಬಿದು ಅದರ ಕೆಳಗಿನದ್ದು ಅದರ ಮೊದಲಿನದ್ದು ನಶ್ವರ ತದ ರುವಾಂಕ್ಚ ತಿರೋಧಾನಂ ನಾಶವಾಗ್ತದೆ ತದು ತಿರೋಧನಂ ಮೇಲಿನದ್ದು ನಾಶ ಆಗುವುದಿಲ್ಲ ಅವಿನಾಶಿ ತದರ್ವಾಕ್ ಪಾಶಬಂಧೋ ತದೂರ್ಧ್ವಂ ನಹಿ ಬಂಧನಂ ತದರ್ವಾಕ್ ಪರಿವರ್ತಂತೆ ಕಾಮ್ಯಕರ್ಮಾಸಾರಿಣ ಈ ಕೆಳಗಿನ ಲೋಕಗಳಲ್ಲಿ ಕಾಲಾತೀತ ಲೋಕಕ್ಕಿಂತ ಕೆಳಗಿನವುಗಳಲ್ಲಿ ಸಂಸಾರ ಪಾಶ ಬಂಧನವಿದೆ ನಹಿ ಬಂಧನ ಅದರ ಕೆಳಗಡೆ ಯಮಪಾಶದ ಬಂಧನವು ಕೂಡ ಇರ್ತದೆ ಅದರ ಮೇಲಿನ ಲೋಕದಲ್ಲಿ ಈ ಬಂಧನಗಳು ಯಾವುದೂ ಇರುವುದಿಲ್ಲ ತದರು ವಾಕ್ ಪರಿವರ್ತನೆ ಕಾಮ್ಯಕರ್ಮಾನುಸಾರಿಣ ಕಾಮ್ಯಕರ್ಮಗಳನ್ನು ಮಾಡಿದಂಥವರು ಕೆಳಗಿನ ಲೋಕಗಳಲ್ಲಿ ಕರ್ಮಫಲಭೋಗಕ್ಕಾಗಿ ಸಂಚರಿಸ್ತಾರೆ ಅಂದರೆ ಹುಟ್ಟುತ್ತಾರೆ ಸಾಯ್ತಾರೆ ಆದರೆ ನಿಷ್ಕಾಮ ಕರ್ಮಭೋಗದಿಂದ ಮೇಲಿನ ಲೋಕದಲ್ಲಿ ಪುನರಾವೃತ್ತಿ ಇಲ್ಲದಂತಹ ಮುಕ್ತಿಯು ಲಭಿಸುತ್ತದೆ ನಿಷ್ಕಾಮ ಕರ್ಮಭೋಗಸ್ತು ತದೂರ್ಧ್ವಂ ಪರಿಕೀರ್ತಿತಃ ತದರು ವಾಕ್ ಪರಿವರ್ತಂತೆ ಬಿಂದು ಪೂಜಾ ಪರಾಯಣ ಕೆಳಗಿನ ಬಿಂದು ಅಥವಾ ಲಿಂಗಪೂಜೆಯನ್ನು ಮಾಡುವವರು ಸಂಚರಿಸ್ತಾರೆ ಫಲೇಚ್ಛೆ ಇಲ್ಲದೆ ಶಿವಲಿಂಗವನ್ನು ಪೂಜಿಸಿದವರು ಆ ಮೇಲ್ನಲೋಕಕ್ಕೆ ಹೋಗ್ತಾರೆ ತದರ್ವಾಕ್ ಪರಿವರ್ತನೆ ಬಿಂದು ಪೂಜಾಪರಾಯಣಾ ತದೂರ್ಧಿ ವ್ರಜತ್ಯವ ನಿಷ್ಕಾಮಿಂಗಪೂಜಕ ತದರ್ವಾಕ್ ಪರಿವರ್ತನ್ ಶಿವನ್ಯಸುರಪೂಜಕ ಶಿವೈಕನಿರತೇ ತದೂರ್ಧ್ವಂ ಸಂಪ್ರಯಾಂತಿ ತೆ ಶಿವನಲ್ಲದೆ ಬೇರೆ ಅಂದರೆ ಫಲ ಹೆಚ್ಚರಿಲ್ಲದೆ ಶಿವಲಿಂಗವನ್ನು ಪೂಜಿಸಿದವರು ಆ ಮೇಲಿನ ಲೋಕಕ್ಕೆ ಹೋಗ್ತಾರೆ ಶಿವನಲ್ಲದೆ ಬೇರೆ ದೇವತೆಗಳನ್ನು ಪೂಜಿಸಿದವರು ಆ ಕೆಳಗಿನ ಲೋಕಗಳಲ್ಲಿ ಸಂಚರಿಸ್ತಾರೆ ಶಿವನನ್ನೇ ಅಸಾಧಾರಣವಾದ ಭಕ್ತಿಯಿಂದ ಪೂಜಿಸತಕ್ಕಂಥವರು ಶಿವೈಕ ನಿರತ ಶಿವನಲ್ಲಿ ಒಬ್ಬನಲ್ಲಿ ನಿರತವಾದಂತಹ ಮನಸ್ಸುಳ್ಳವರು ಏಚ ತದು ಉರ್ಧ್ ಸಂಪ್ರಯ ಅಂತ ಲೋಕದಿಂದ ಮೇಲಿನ ಈ ನಿತ್ಯಲೋಕಕ್ಕೆ ಅವರು ಹೋಗ್ತಾರೆ ಭಕ್ತಿಯಿಂದ ಅಸಾಧಾರಣವಾದ ಭಕ್ತಿಯಿಂದ ಪೂಜಿಸ್ತಕ್ಕಂಥವ್ರು ಆಮೇಲೆ ಹೇಳ್ತಾರೆ ತದರ್ವಾಕ್ ಜೀವಕೋಟಿ ಸ್ಯಾ ತದೂರ್ಧ್ವಂ ಪರಕೋಟಿಕ ಸಾಂಸಾರಿಕಾ ಸದರ್ವಾಕ್ ಚ ಮುಕ್ತಃ ಖಲು ತದೂರ್ಧ್ವಾ ಕಾಲಾತೀತ ಲೋಕಕ್ಕಿಂತ ಕೆಳಗಿನ ಲೋಕಗಳಲ್ಲಿರುವವರೆಲ್ಲರೂ ಸಾಂಸಾರಿಕಾ ಅಥವಾ ತದರ್ವಾ ಜೀವಕೋಟಿ ಅವರೆಲ್ಲರೂ ಜೀವರು ಜೀವಕೋಟಿಗಳು ತದೂರ್ಧ್ವಂ ಪರಕೋಟಿಕ ಅದರ ಮೇಲ್ನ ಲೋಕದಲ್ಲಿರಲ್ಲ ಇರುವವನು ಪರಮೇಶ್ವರನು ಆ ಕೆಳಗಿನ ಲೋಕದಲ್ಲಿರುವಂಥ ಇರತಕ್ಕಂಥವ್ರು ಸಂಸಾರಿಗರು ಸಾಂಸಾರಿಕರು ಮೇಲಿನ ಲೋಕದಲ್ಲಿ ಮುಕ್ತರು ಇರ್ತಾರೆ ಸಾಂಸಾರಿಕ ತದರ್ವಾಕ್ ಚ ಮುಕ್ತಃ ಖಲು ತದೂರ್ಧ್ವಗಾ ತದೂರ್ಧ್ವಗಾ ತದರ್ವಾಕ್ ಪರಿವರ್ತಂತೆ ಪ್ರಾಕೃತ ದ್ರವ್ಯಪೂಜಕ ಪ್ರಕೃತಿಮಯವಾದಂತಹ ಅನಿತ್ಯ ದ್ರವ್ಯಗಳಿಂದ ಶಿವನನ್ನು ಪೂಜಿಸ್ತಕ್ಕಂಥವರು ಕೆಳಗಿನ ಲೋಕಗಳಲ್ಲಿರ್ತಾರೆ ತದೂರ್ಧ್ವಂ ಹಿ ವ್ರಜಂತೆ ತೆರೆ ಪೌರುಷದ್ರವ್ಯಪೂಜಕ ಪೌರುಷದ್ರವ್ಯವಾದ ತಪಸ್ಸು ಜ್ಞಾನ ಮುಂತಾದವುಗಳನ್ನು ಪೂಜಿಸಿದವರು ಆ ಮೇಲಿನ ಲೋಕವನ್ನು ಪಡೆಯುತ್ತಾರೆ ಹಾಗಾಗಿ ದ್ರವ್ಯಯ್ಞಕ್ಕಿಂತ ಜ್ಞಾನಯಜ್ಞ ಶ್ರೇಷ್ಠ ಅಂದರೆ ಅದನ್ನೇ ಕೃಷ್ಣ ಹೇಳಿದ್ದೆ ಭಗವದ್ಗೀತೆಯಲ್ಲಿ ತದರ್ವಾ ಭಕ್ತಿಲಿಂಗಂತ ಶಿವಲಿಂಗಂ ತ ದೂರ್ಧ್ವಕಂ ಕೆಳಗಿನ ಲೋಕಗಳಲ್ಲಿ ಶಕ್ತಿಲಿಂಗವು ತದರು ಶಕ್ತಿಲಿಂಗಂ ಶಕ್ತಿಲಿಂಗವು ಮೇಲೆ ಶಿವಲಿಂಗ ಶಿವಲಿಂಗಂ ತ ದೂರ್ಧ್ವಕಂ ಕೆಳಗಿನ ಲೋಕಗಳಲ್ಲಿ ಶಕ್ತಿಲಿಂಗವು ಮೇಲೆ ಶಿವಲಿಂಗವೂ ಇರುತ್ತದೆ ತದರ್ವಾಗಾವೃತ ಲಿಂಗಂ ತದೂರ್ಧ್ವಂ ಹಿ ನಿರಾವೃತಿ ಕೆಳಗಿನ ಲೋಕಗಳಲ್ಲಿ ಲಿಂಗದ ಸ್ವರೂಪವು ಮುಚ್ಚಲ್ಪಟ್ಟಿರ್ತದೆ ಮೇಲಿನ ಲೋಕದಲ್ಲಿ ಮುಚ್ಚಲ್ಪಟ್ಟಿಲ್ಲ ಸ್ವಯಂ ಪ್ರಕಾಶವಾಗಿರುವುದು ಆವರಣ ಇಲ್ಲ ತದರ್ವಾ ಕಲ್ಪಿತಂ ಲಿಂಗಂ ತದೂರ್ಧ್ವಂ ವೈದಕಲ್ಪಿತಂ ಶಿಲಾದಿಗಳಿಂದ ಮನುಷ್ಯ ಕಲ್ಪಿತವಾದ ಲಿಂಗವು ಕೆಳಗಿನ ಲೋಕಗಳಲ್ಲಿ ಇರ್ತದೆ ಮೇಲಿನ ಲೋಕದಲ್ಲಿ ಕಲ್ಪಿತವಲ್ಲದ ನಿತ್ಯವಾದ ಶುದ್ಧ ಬ್ರಹ್ಮಲಿಂಗವು ಇರುವುದು ಪರಬ್ರಹ್ಮವು ಕೆಳಗಿನ ಲೋಕಗಳಲ್ಲಿ ಬಹಿರಂಗವಾದ ಲಿಂಗಗಳು ಇರ್ತವೆ ತದರ್ವಾಬಾಹ್ಯಲಿಂಗಂ ಸ್ಯಾದ ಅಂತರಂಗಂ ತದೂರ್ಧ್ವಕಂ ತದರ್ವಾಕ್ ಶಕ್ತಿ ಲೋಕಾಹಿ ತರ್ವಾ ಛಕ್ತಿಲೋಕಾಹಿ ಶತ ವೈ ದ್ವಾಶಾಧಿಕಂ ಹೀಗೆ ತದರ್ವಾ ಬಾಹ್ಯಲಿಂಗಂ ಸ್ಯಾದ ಅಂತರಂಗಂ ತದೂರ್ಧ್ವಕಂ ತದರ್ವಾಕ್ತಿಲೋಕಾಹಿ ಶತ ವೈ ದ್ವಾದಶಾಧಿಕಂ ಹೀಗೆ ಮನುಷ್ಯಕಲ್ಪಿತವಾದ ಲಿಂಗ ಕೆಳಗೆ ಇರತಕ್ಕಂಥದ್ದು ಮೇಲಿನ ಲೋಕಗಳಲ್ಲಿ ಮನುಷ್ಯಕಲ್ಪಿತವಲ್ಲದ ನಿತ್ಯವಾದಂತಹ ಲಿಂಗ ಅಂದರೆ ಬ್ರಹ್ಮ ಪರಬ್ರಹ್ಮ ಇದೆ ಅಂತೇಳಿ ಕೆಳಗಿನ ಲೋಕಗಳಲ್ಲಿ ಬಹಿರಂಗವಾದ ಲಿಂಗಗಳು ಇರ್ತವೆ ಮೇಲ್ ಲೋಕದಲ್ಲಿ ಅಂತರಂಗವಾದಂಥ ಅಂದರೆ ಚರ್ಮ ಚಕ್ಷುಸ್ಸುಗಳಿಗೆ ಕಾಣಿಸಿದಂತಹ ಇಂದ್ರಿಯ ಗೋಚರವಲ್ಲದಂತಹ ಲಿಂಗ ಸ್ವರೂಪ ಇರುತ್ತದೆ ತದರ್ವಾ ತದರ್ವಾಕ್ ಶಕ್ತಿ ಲೋಕಾಹಿ ಶತಮೈ ದ್ವಾದಶಾಧಿಕಂ ಅಂದರೆ ನೂರ ಶಕ್ತಿ ಲೋಕಗಳು ಆ ಕಾಲಾತೀತ ಲೋಕದ ಕೆಳಗೆ ಇರುವವು ಅಂಥೇಳಿ ಹೇಳಿದ್ದಾರೆ ಹಾಗೆ ಮುಂದೆ ಇನ್ನು ಮುಂದಿನ ವಿಚಾರಗಳನ್ನು ನೋಡೋಣ